ಲೋಕವಾರ್ತೆ ಎಲ್ಲ ಪರ ಲೋಕೈಕನಾಥನ ವಾರ್ತೆ ಕೇಳವಡೆ ಕಾಕು ಮನು ಜರುಗಿದು ಸಮರ್ಪಕವಾಗಿ ಸೊಗಸುವುದೇ ಕೋಕನದ ಪರಿಮಳವು ಷಟ್ಟದ ಸ್ವೀಕರಿಸುವಂಧದಲ್ಲಿ ಜಲಚರ ಬೇಕಬಲ್ಲದೆ ಇದರ ರಸ ಹರಿಭಕುತಗಲ್ಲದಲ್ಲಿ ಕಮಲದ ಪರಿಮಳ ಅಥವಾ ಸುವಾಸನೆ ಕಪ್ಪೆಗೆ ರುಚಿಸೋದಿಲ್ಲ ಅದೇ ರೀತಿಯಾಗಿ ಭಗವಂತನ ವಾರ್ತೆ ಅಯೋಗ್ಯರಿಗೆ ಹಿಡಿಸೋದಿಲ್ಲ ಅಂತ ಈ ಪದ್ಯದಲ್ಲಿ ದೃಷ್ಟಾಂತವನ್ನು ಕೊಡ್ತಾರೆ ಇದು ಲೋಕವಾರ್ತೆ ಅಲ್ಲ ಪರಲೋಕಕ್ಕೆ ಮುಖ್ಯ ಅಧಿಪತಿಯಾದ ಸ್ವಾಮಿಯಾದ ಭಗವಂತನ ವಾರ್ತೆ ಕೀಳು ಮನುಷ್ಯರಿಗೆ ಕೇಳೋದಕ್ಕೆ ಇದು ಸಮಂಜಸವಾಗಿ ತೋರೋದಿಲ್ಲ ಕಮಲದ ಸೌರಭವನ್ನು ಸುವಾಸನೆಯನ್ನ ಭ್ರಮರ ಮಾತ್ರ ಆಸ್ವಾದನೆ ಮಾಡುತ್ತೆ ಅದೇ ನೀರಲ್ಲಿ ಸಂಚಾರ ಮಾಡುವಂಥ ಕಪ್ಪೆ ತಿಳ್ಕೊಳ್ಳುತ್ತಾ ಇಲ್ಲ ಅದೇ ರೀತಿಯಾಗಿ ಇದರಸ ಹರಿಭಕ್ತರಿಗಲ್ಲದೆ ಇತರರಿಗೆ ರುಚಿಸೋದಿಲ್ಲ ಕಾಕು ಜನರಿಗೆ ಲೋಕವಾರ್ತೆ ಮಾತ್ರ ಹಿಡಿಸತ್ತೆ ಪರಲೋಕೈಕನಾತನ ವಾರ್ತೆ ಹಿಡಿಸುವುದಿಲ್ಲ ಅದೇ ರೀತಿಯಾಗಿ ಕಪ್ಪೆಗಳಿಗೆ ಕ ಕಮಲದ ಪರಿಮಳ ಹಿಡಿಸುತ್ತಾ ಇಲ್ಲ ಹರಿಕಥೆಯು ಕಮಲದ ಸೌರವದಂತೆ ಅಪೂರ್ವವಾಗಿರುವಂಥದ್ದು ಅದನ್ನು ತಿಳಲಿಕ್ಕೆ ಭ್ರಮರಗಳಂತಹ ದುಂಬಿಗಳಂತಹ ಅರ್ಹ ಪ್ರಾಣಿಗಳಿಗೆ ಮಾತ್ರ ಹೇಗೆ ಸಾಧ್ಯ ಆಗುತ್ತೋ ಕಪ್ಪೆಗಳಂತಹ ಪ್ರಾಣಿಗಳಿಗೆ ಸಾಧ್ಯ ಆಗೋದೇ ಇಲ್ಲ ಅನ್ನೋದನ್ನು ದುಷ್ಟಾಂತದ ಮೂಲಕ ಅಯೋಗ್ಯರಿಗೆ ಹರಿಕಥಾಮೃತ ಸಾರ ಇನ್ನೂ ಮೆಚ್ಚುಗೆ ಆಗೋದಿಲ್ಲ ಅಂತ ವಿವರಣೆಯನ್ನು ಕೊಡ್ತಾರೆ ಅಯೋಗ್ಯರು ಮೆಚ್ಚದೇ ಇರೋ ಮಾತ್ರಕ್ಕೆ ತಮ್ಮ ಶ್ರೇಷ್ಠ ಗ್ರಂಥಕ್ಕೆ ಯಾವ ಚ್ಯುತಿ ಅನ್ನೋದು ಬರೋದಿಲ್ಲ ಅನ್ನೋ ಆತ್ಮವಿಶ್ವಾಸವನ್ನು ಕೂಡ ದಾಸರಲ್ಲಿ ತಿಳಿಸ್ತಾರೆ ಕಾಕು ಜನರು ಅಂದರೆ ಕೀಳು ಜನರನ್ನು ಅವರನ್ನು ಮೆಚ್ಚಿಸೋದಕ್ಕೋಸ್ಕರ ಲೋಕವಾರ್ತೆಯನ್ನು ತಿಳಿಸುವಂತಹ ಕೀಳು ಅಭಿರುಚಿ ತಮ್ಮದಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ಇಲ್ಲಿ ಪ್ರಕಟ ಮಾಡ್ತಾರೆ ಕೋಕನದ ಅಂದರೆ ಕಮಲ ಷಟ್ಪದ ಅಂದರೆ ಭ್ರಮರ ಬೇಕ ಅಂದರೆ ಕಪ್ಪೆ ಇಲ್ಲಿ ಷಟ್ಪದ ಅನ್ನೋ ಪದವನ್ನು ಪ್ರಯೋಗ ಮಾಡುವ ಮೂಲಕ ತಮ್ಮ ಕೃತಿಯಲ್ಲಿರುವಂತಹ ಪ್ರತಿಯೊಂದು ಷಟ್ಪದಿಯು ಕೂಡ ಸರ್ವ ಮೂಲ ಟೀಕಾ ಟಿಪ್ಪಣಿಗಳ ಗ್ರಂಥಗಳ ಭಾವವನ್ನು ವಿವರಣೆ ಕೊಡುವಂಥ ಸಾರವತ್ತಾಗಿರುವಂಥ ಕೃತಿಯನ್ನು ಅರ್ಥವನ್ನು ಕೂಡ ನಮಗೆ ಸೂಚನೆ ಮಾಡ್ತಾರೆ ಕಾಕು ಮನುಜರು ಅಂದರೆ ಕೀಳು ಅಭಿರುಚಿಯನ್ನು ಹೊಂದಿರುವಂತಹ ದುಷ್ಟಜನರು ಕೆಲವರ ಅಭಿಪ್ರಾಯ ಹೇಗಿರುತ್ತೆ ಅಂದರೆ ಕಾವ್ಯ ಲೋಕವಾರ್ತೆಯಾಗಬೇಕೇ ಹೊರತು ಲೌಕೈಕನಾಥನಾದ ಸರ್ವೋತ್ತಮನಾದ ಭಗವಂತನ ವಾರ್ತೆ ಆಗಿರಬಾರ್ದು ದೇವರು ಧರ್ಮ ಸದಾಚಾರ ಸಂಪ್ರದಾಯ ಇವುಗಳನ್ನು ಕಾವ್ಯ ಉಪದೇಶ ಮಾಡಬಾರ್ದು ಯಾಕೆ ಅಂದರೆ ಅವೆಲ್ಲ ವೇದಶಾಸ್ತ್ರಗಳ ಕೆಲಸ ಕಾವ್ಯದ ಕೆಲಸ ಅದಲ್ಲ ಅಂತ ಅಭಿಪ್ರಾಯ ಹಾಗಾದ್ರೆ ಏನು ಕಾವ್ಯದ ಕೆಲಸ ಅಂದರೆ ಅವ್ರು ಹೇಳ್ತಾರೆ ಕಾವ್ಯದ ಕೆಲಸ ಅನ್ನೋದು ಬೇರೆಯೇ ಇದೆ ಕವಿ ತನ್ನ ಮನಸ್ಸಿನಲ್ಲಿ ಮೂಡಿರತಕ್ಕಂಥ ಭಾವನೆಗಳನ್ನೇ ನೋವು ನರಿವುಗಳನ್ನೇ ಅಲ್ಲಿ ಹೇಳಬೇಕು ಓದುಗ ಕಾವ್ಯದಲ್ಲಿ ತನಗೆ ಬೇಕಾದದ್ದನ್ನು ಮಾತ್ರ ಕೇಳತಾನೆ, ಅರ್ಥ ಆಗೋದನ್ನ ಅರ್ಥ ಮಾಡ್ಕೋತಾನೆ ಉಳಿದದ್ದು ಅವನಿಗೆ ಬೇಡ ಉದಾಹರಣೆ ಕೊಡ್ತಾರೆ ಉತ್ತರಾದಿ ಸಂಗೀತ ಪರಿಚಯ ಇರೋರಿಗೆ ದಕ್ಷಿಣಾದಿ ಸಂಗೀತ ದಕ್ಷಿಣದವರೆಗೆ ಅವರಿಗೆ ಅವರವರ ಪ್ರಾಂತದಲ್ಲಿರುವಂಥ ಸಂಗೀತ ರುಚಿಸತ್ತೆ ಕವಿಯ ಪ್ರಯತ್ನ ಯಶಸ್ವಿ ಆಗಬೇಕು ಅಂತಾದರೆ ಅವನು ಸಹೃದಯನಾಗಿ ಜೀವರ ಅಭಿರುಚಿಗೆ ತಕ್ಕಂತೆ ವಸ್ತುವನ್ನು ಆರಿಸಿಕೊಂಡು ಕಾವ್ಯವನ್ನು ರಚನೆ ಮಾಡಬೇಕು ಇದು ಕೆಲವರ ಬಾದ ಆದರೆ ಕಾವ್ಯ ಇರೋದು ವ್ಯಕ್ತಿಗೆ ಹೊರತು ಸಮಾಜಕ್ಕಲ್ಲ ವ್ಯಕ್ತಿ ನಾನು ನನ್ನದು ಅನ್ನೋ ಸಂಕುಚಿತ ಮನೋಭಾವವನ್ನು ಬಿಟ್ಟು ಎಲ್ಲರೊಳಗೂ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇದ್ದಾನೆ ಎಲ್ಲರಿಗೂ ಹಿತವನ್ನು ಉಂಟು ಮಾಡಬೇಕು ಅನ್ನೋ ಭಾವನೆಯಿಂದ ಸಮಾಜದಲ್ಲಿ ಬಾಳಿ ಬದುಕಿ ಸಾರ್ಥಕ ಜೀವನವನ್ನು ನಡೆಸಿ ತನ್ನ ಹಿತವನ್ನು ಸಾಧಿಸ್ಕೋಬೇಕು ಆಗ ಸಮಾಜದ ಆರೋಗ್ಯಕರವಾಗಿರುವಂತಹ ಬೆಳವಣಿಗೆ ಅನ್ನೋದು ಸಾಧ್ಯ ಆಗುತ್ತೆ ಆದ್ದರಿಂದ ಕಾವ್ಯ ವ್ಯಕ್ತಿಯ ಹಿತಕ್ಕಾಗಿ ಧರ್ಮವನ್ನು ಬೋಧನೆ ಮಾಡಬೇಕು ಲೋಕೈಕನಾಥನ ವಾರ್ತೆಯನ್ನು ಆಕರ್ಷಕವಾಗಿರುವಂಥ ರಸಭರಿತವಾದ ಶೈಲಿಯಲ್ಲಿ ವರ್ಣನೆಯನ್ನು ಮಾಡಬೇಕು ಅದಕ್ಕೆ ಭವಭೂತಿಯನ್ನು ಕವಿ ಕಾವ್ಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಆ ಕವಿಯಾಗಿರ್ತಕ್ಕಂಥವನು ಓದುಗರ ಅಭಿಮಾನಿಗಳ ಅಭಿರುಚಿಯನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಕಾವ್ಯದ ವಸ್ತುವನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ತನಗೆ ಅನಿಸಿದ್ದನ್ನು ತನ್ನಗೆ ಅನುಭವಕ್ಕೆ ಬಂದಿರೋದನ್ನು ಪ್ರಾಮಾಣಿಕವಾಗಿ ಕಾವ್ಯದಲ್ಲಿ ಮೂಡಿಸ್ತಾನೆ ಇಲ್ಲದೇ ಇದ್ದರೆ ಯುದ್ಧವನ್ನು ಕಂಡೇ ಇಲ್ಲದೇ ಓದುಗನಿಗೆ ಅಂತ ಯುದ್ಧದ ವರ್ಣನೆಯನ್ನು ಮಾಡಿದರೆ ಹೇಗೆ ಅಭಾಸ ಆಗುತ್ತೋ ಹಾಗೆ ಆಗತ್ತೆ ತಾನು ನೋಡಿದ ಅನುಭವಿಸಿದ ವಿಚಾರ ಸರಣಿಯನ್ನೇ ತನ್ನ ಕಾವ್ಯದಲ್ಲಿ ಮಂಡನೆಯನ್ನು ಮಾಡ್ತಾನೆ ಕವಿ ಅಂತ ಅಲ್ಲಿ ತಿಳಿಸ್ತಾನೆ ಚಾರ್ವಾಕ ಬೌದ್ಧ ಮೊದಲಾಗಿರ್ತಕ್ಕಂಥ ದುರಿದರ್ಶನಗಳನ್ನೇ ಆಧರಿಸುವಂತಹ ಜನಕೆ ಈ ಹರಿಕಥಾಮೃತ ಸಾರ ಕೇಳಲಿಕ್ಕೆ ಸಮರ್ಪಕವಾಗಿ ರುಚ್ಛೋದಿಲ್ಲ ಹಾಗಂತಾದ್ದರಿಂದ ಇದು ಕಾವ್ಯದ ತಪ್ಪು ಅನ್ನೋದು ಸರ್ವತ ಅಲ್ಲ ಕುರುಡ ಕಣ್ಣು ಕಾಣದೇ ಮೋಟು ಮರಕ್ಕೆ ತಲೆ ತಗಸ್ಕೊಂಡ್ರೆ ತಪ್ಪು ಯಾರದ್ದು ಕುರುಡಂದು ಕಾಣದೇ ಇದ್ದಿದ್ದಕ್ಕೆ ತಲೆ ತಗ್ಲಿಸ್ಕೊಂಡ ಹೊರತು ಮೋಟು ಮರದ ತಪ್ಪ ಸರ್ವತಾ ಅಲ್ಲ ಹಾಗೆ ಕಮಲದ ಕಂಪನ್ನ ದುಂಬಿ ಮಾತ್ರ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಅದರಂತೆ ಜಲಚರವಾಗಿರುವಂತಹ ನೀರಿನಲ್ಲಿರುವ ಮೀನು ಕಪ್ಪೆ ಸ್ವೀಕಾರ ಮಾಡೋಕ್ಕಾಗತ್ತಾ ಇಲ್ಲ ಅದೇ ರೀತಿಯಾಗಿ ಲೋಕೈಕನಾಥನಾದ ಜಗನ್ನಾಥನ ಕತೆ ಇದು ಅಂತ ಅಂತಾದಮೇಲೆ ಹರಿಭಕ್ತನಗಲ್ಲದೆ ಇದರ ರಸ ಕಾಕು ಮನುಜರಿಗೆ ಅಂದರೆ ಕೀಳು ಪ್ರವೃತ್ತಿ ಮನೋಭಾವ ಹೊಂದಿರುವಂತಹ ಜೀವರಿಗೆ ಇದು ಸೊಗಸೋದೇ ಇಲ್ಲ ಲೋಕೋ ಭಿನ್ನ ರುಚಿ ಲೋಕದಲ್ಲಿ ಒಬ್ಬರ ಅಭಿರುಚಿ ಇನ್ನೊಬ್ಬನಿಗೆ ಇರೋದಿಲ್ಲ ಲೋಕದ ಎಲ್ಲರಿಗೂ ರುಚಿಸುವಂತೆ ಒಂದು ಕಾವ್ಯವನ್ನು ಸೃಷ್ಟಿ ಮಾಡೋದು ಸಾಧ್ಯ ಇಲ್ಲ ಆದ್ದರಿಂದ ಲೋಕದ ಬೇರೆ ಬೇರೆ ವಾರ್ತೆ ಬಿಟ್ಟು ಲೋಕೈಕನಾಥನಾದ ಸರ್ವೋತ್ತಮನಾದ ಪರಮಾತ್ಮನ ವಾರ್ತೆಯನ್ನೇ ಹೇಳಬೇಕು ಲೋಕೈಕನಾಥ ಜಗನ್ನಾಥ ಒಬ್ಬನೇ ಅವನ ಅಭಿರುಚಿ ಒಂದೇ ಭಕ್ತಿ ಕಾವ್ಯವನ್ನು ಬಯಸ್ತಾನೆ ನೀರಿನಲ್ಲಿರುವಂಥ ಕಮಲದ ಕಂಪನ್ನು ನೀರಲ್ಲೇ ಇರುವಂಥ ಕಪ್ಪೆ ತಿಳ್ಕೊಳ್ಳೋದಿಲ್ಲ ದೂರ ಪ್ರದೇಶದಲ್ಲಿರುವಂಥ ತುಂಬಿ ಅರಿಯುತ್ತೆ ಇದು ಹೇಗೆ ಸಾಧ್ಯ ಅಂದರೆ ಎರಡರ ಅಭಿರುಚಿಗಳು ಕೂಡ ಬೇರೆ ಬೇರೆ ಯಾವುದೇ ಕಮಲವು ಎರಡನ್ನು ಕೂಡ ಆಕರ್ಷಣೆ ಮಾಡೋದಿಲ್ಲ ಎರಡನ್ನು ಆಕರ್ಷಿಸಬಲ್ಲ ಯಾವುದೇ ಕಮಲವು ಕೂಡ ದುಂಬಿಯನ್ನು ಕಪ್ಪೆಯನ್ನು ಏಕಕಾಲದಲ್ಲಿ ಆಕರ್ಷಣೆ ಮಾಡೋದು ಸಾಧ್ಯವೇ ಇಲ್ಲ ಈ ಕಪ್ಪೆ ಕಮಲವನ್ನು ನೋಡಿ ಮುನಿಸ್ಕೊಂಡು ಕಪ್ಪೆ ಒಟ್ಟಗೊಟ್ಟೋದನ್ನು ನಿಲ್ಲಿಸೋದು ಇಲ್ಲ ಅದು ನಮಗೆ ಬೇಡ ದುಂಬಿಯ ಜೇನ್ಕಾರನಾದ ಒಂದೇ ಸಾಕು ಹೀಗೆ ದಾಸರು ಈ ಹರಿಕಥಾಮೃತ ಸಾರ ಅನ್ನೋದು ಲೋಕವಾರ್ತೆ ಅಲ್ಲ ಪರಲೋಕೈಕನಾಥನ ವಾರ್ತೆ ಇದು ಇದರ ರಸ ಕೇಳಲಿಕ್ಕೆ ಹರಿಭಕ್ತರಿಗೆ ಹೊರತು ಕಾಕು ಮನುಷರಿಗೆ ಕೀಳು ಪ್ರವೃತ್ತಿಯನ್ನು ಹೊಂದಿರುವಂಥ ಮನುಷ್ಯರಿಗೆ ಸಮರ್ಪಕ ಅಂತ ಅನಿಸೋದೇ ಇಲ್ಲ ಕೆಂಪು ಕಮಲದ ಸುವಾಸನೆಯನ್ನು ದುಂಬಿ ಸ್ವೀಕಾರ ಮಾಡುವಂತೆ ನೀರಿನಲ್ಲಿರುವಂಥ ಕಪ್ಪೆ ಅದರ ರಸವನ್ನು ಅನುಭವಿಸೋದಿಲ್ಲ ಒಟ್ಟು ಕೊಟ್ಟೋದು ನಿಲ್ಲಿಸೋದು ಅಂತ ಕಿ ಕಾ ಅಥವಾ ಕೀಳು ಮನುಷ್ಯರ ಪ್ರವೃತ್ತಿಯನ್ನು ತಿಳಿಸ್ತಾರೆ